ರಿಕತಾಮೃತ ಸಾರ ಗುರು ಬೆಳಕರುಣದಿಂದಾಪನಿತುಪೇಳವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಇಂಥ ಅಚಿಂತ್ಯದ್ಭುತ ಶಕ್ತಿ ಬರ್ಸಿಕೊಂಡ್ರ ಪರಮಾತ್ಮನ ವ್ಯಾಪ್ತತ್ವ ಹೇಗಿದೆ ಅನ್ನೋದನ್ನು ಇಲ್ಲಿ ತಿಳಿಸ್ತಾರೆ ಒಂದು ರೂಪದಳೊಂದು ಅವಯವದಳೊಂದು ರೋಮದುಳೊಂದು ದೇಶದಿ ಪೊಂದಿ ಅಜಾಂಡ ಅನಂತ ಅನಂತ ಕೋಟಿಗಳು ಹಿಂದೆ ಮಾರ್ಕಾಂಡೇಯ ಕಾಣನೆ ಒಂದೇ ರೂಪದಿ ಸೃಷ್ಟಿ ಪ್ರಳಯವ ಇಂದಿರೇಶನೊಳು ಇಂದಿರೇಶನೊಳೆ ಏನಿದೆ ಅಚ್ಚರಿಯ ಅಪ್ರಮೇಯ ಸಭಾನೆ ಭಗವಂತನ ಒಂದು ರೂಪದಲ್ಲಿ ಅದರಲ್ಲೂ ಒಂದು ಅವಯವದಲ್ಲಿ ಅದರಲ್ಲಿ ಒಂದು ರೋಮಕೂಪದಲ್ಲಿ ಅಲ್ಲಿಯೂ ಎಲ್ಲಿಯೋ ಒಂದು ಕಡೆ ಅನಂತ ಅನಂತ ಕೋಟಿ ಬ್ರಹ್ಮಾಂಡಗಳಿದೆ ಇದನ್ನು ಹಿಂದೆ ಮಾರ್ಕಾಂಡೆಯ ಋಷಿಗಳು ನೋಡಿಯಾರೆ ಅಂತ ದುಷ್ಟವಂತವನ್ನು ಕೊಡ್ತಾರೆ ಇಂತಹ ಲಕ್ಷ್ಮಿಗೂ ಅಧಿಪತಿಯಾಗಿರ್ತಕ್ಕಂಥ ಇಂದಿರೇಶ್ನೊಳಗೆ ಏನಿದ ಸರ್ವಶಕ್ತ ಸರ್ವ ಸಮರ್ಥ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮ ಅದರಿಂದ ಅಪ್ರಮೇಯ ಅವನನ್ನು ಪರಿಪೂರ್ಣವಾಗಿ ತಿಳ್ಕೊಳ್ಳೋದು ಯಾರಿಂದನೂ ಸಾಧ್ಯ ಇಲ್ಲ ಅಂತ ತಿಳಿಸ್ತಾರೆ ಒಂದು ರೂಪದಳು ಅನಂತಾನಂತ ರೂಪವನ್ನು ಹೊಂದಿರತಕ್ಕಂಥ ಭಗವಂತ ಒಂದೊಂದು ರೂಪವೂ ಕೂಡ ಇಡೀ ಬ್ರಹ್ಮಾಂಡಕ್ಕೆ ಆಧಾರ ಶಿಪುಷವಾಗಿರ್ತಕ್ಕಂಥದ್ದು ಭಾಗವತದಲ್ಲಿ ಹೇಳ್ತಾರೆ ಪಾತಾಲ ಮೇತಸ್ಸಿ ಪಾದಮೂಲಂ ಈ ಬ್ರಹ್ಮಾಂಡಕ್ಕೆ ಆಧಾರ ಸ್ವರೂಪನಾಗಿರ್ತಕ್ಕಂಥ ಭಗವಂತನ ವಿರಾಟ್ ರೂಪವನ್ನು ಭಾಗವತ ವರ್ಣನೆ ಮಾಡುತ್ತೆ ಈ ರೂಪದ ಉಪಾಸನೆಯಿಂದ ಚತುರ್ಮುಖ ಬ್ರಹ್ಮದೇವರಿಗೆ ಹದಿನಾಲ್ಕು ಲೋಕಗಳನ್ನು ಸೃಷ್ಟಿ ಮಾಡುವಂತಹ ಸ್ಫೂರ್ತಿ ಅನುಗ್ರಹ ಆಯಿತು ಭಗವಂತನಿಂದ ಈ ರೂಪದ ಪಾದಾದಿ ಅವಯವಗಳಲ್ಲಿ ಪಾತಾಲ ಮೊದಲಾಗಿರ್ತಕ್ಕಂಥ ಹದಿನಾಲ್ಕು ಲೋಕಗಳು ಕೂಡ ಹುಟ್ಟಿ ಅವುಗಳಲ್ಲಿ ಆಶ್ರಯವನ್ನು ಪಡೆದಿದೆ ಹೀಗೆ ಪರಮಾತ್ಮನ ಬೃಹತ್ ಶರೀರದಲ್ಲಿ ಹದಿನಾಲ್ಕು ಲೋಕಗಳು ಕೂಡ ಆಶ್ರಯವನ್ನು ಪಡ್ಕೊಂಡಿದೆ ಅದಕ್ಕೆ ಸರ್ವಾಧಾರಕ ಭಗವಂತ ಒಂದೊಂದು ಅವಯವದಳು ಅಂದು ಬ್ರಹ್ಮಾಂಡದ ಹದಿನಾಲ್ಕು ಲೋಕಗಳನ್ನು ಹೊರಲಿಕೆ ಭಗವಂತನಿಗೆ ಹದಿನಾಲ್ಕು ಅವಯವಗಳೇ ಬೇಕು ಅಂತೇನಿಲ್ಲ ಒಂದೇ ಅವಯವವು ಕೂಡ ಒಂದೇ ಅಂಗಾಂಗವೂ ಕೂಡ ಹದಿನಾಲ್ಕು ಲೋಕಗಳನ್ನು ಹೊರುವಂತಹ ಸರ್ವ ಸಾಮರ್ಥ್ಯ ಆದರೂ ಕೂಡ ಪುಟ್ಟ ಬಾಲಕೃಷ್ಣ ಬಾಯಿಯಲ್ಲಿ ಹದಿನಾಲ್ಕು ಲೋಕಗಳಿಂದ ಯುಕ್ತವಾಗಿರ್ತಕ್ಕಂಥ ವಿಶ್ವರೂಪ ದರ್ಶನವನ್ನು ಯಶೋಧೆಗೆ ಎರಡು ಬಾರಿ ಮಾಡಿಸ್ದ ಆಕಳಿಸುವಾಗ ಯಶೋಧಾದೇವಿಗೆ ದೇವತನ್ನೊಳಗೆ ಹುದುಗಿದ್ದ ಹೀಗೆ ಪುಟ್ಟ ಮಗು ಯಶೋಧೆಯ ತೊಡೆಯ ಮೇಲೆ ಆಕಳಿಸ್ತಾ ಇತ್ತು ಆಗ ಆ ಯಶೋಧಾದೇವಿ ಈ ಬೃಹತ್ ಬ್ರಹ್ಮಾಂಡವನ್ನು ಪುಟ್ಟ ಕೂಸಿನ ಬಾಯಿಯಲ್ಲಿ ವಿಶ್ವರೂಪವನ್ನೇ ಕಂಡಳಲು ಅಂತ ಕೇಳ್ತೀವಿ ಇನ್ನೊಮ್ಮೆ ಮಣ್ಣನೇ ಕೆಮೆತೆ ಎಂಬ ಯಶೋದೆಗೆ ಅಂತ ಆಗ ಮಣ್ತಿದ್ದಿದೆಯಾ ಕುಸು ಬಾಯ್ ತೆಗಿ ಅಂತ ಕೇಳಿದ್ರೆ ಅವಾಗೂ ಕೂಡ ಈ ಬೃಹತ್ ಹದಿನಾಲ್ಕು ಲೋಕಗಳಿಂದ ಯುಕ್ತವಾಗಿರ್ತಕ್ಕಂಥ ಬ್ರಹ್ಮಾಂಡವನ್ನು ತೋರದ ಭಗವಂತ ಹೀಗೆ ಪರಮಾತ್ಮ ಅತಿಂತ್ಯ ಅದ್ಭುತ ಅಂತ ಇಂತಹ ಪರಮಾತ್ಮನ ಒಂದು ರೋಮದಳು ಶುಕ್ಲಕೇಶವೇಶ ಬಲರಾಮಾಂಧ್ರ ಕೃಷ್ಣ ಕೃಷ್ಣಕೇಶಾವೇಶ ಅಂತ ಹೀಗೆ ಬ್ರಹ್ಮಾಂಡವನ್ನು ಹೊರಲಿಕ್ಕೆ ಭಗವಂತನಿಗೆ ಒಂದು ಇಡೀ ಅವಯವವೂ ಕೂಡಬೇಕಾಗಿಲ್ಲ ಬೇಕಾಗಿಲ್ಲ ಅವನ ಒಂದು ಕೂಪ ಸಾಕು ರೋಮ ಸಾಕು ಒಂದು ಕಪ್ಪು ಕೂದಲು ಪುಟ್ಟ ಕೃಷ್ಣನಾಗಿ ಅವತಾರ ಮಾಡಿದ್ದನ್ನು ಭಾಗವತ ವರ್ಣನೆ ಮಾಡ್ತಾ ಇದೆ ಅಂತಹ ಪುಟ್ಟ ಕೃಷ್ಣನಾಗಿ ತಾನು ಅವತಾರ ಮಾಡಿ ಯಶೋಧಾದೇವಿಗೆ ವಿಶ್ವರೂಪವನ್ನೇ ತೋರಿಸ್ದ ಭಗವಂತ ಅಂತ ಇಡೀ ಬ್ರಹ್ಮಾಂಡವನ ತಾಯಿಗೆ ತೋರಿಸ್ದ ಅದೇ ರೀತಿಯಾಗಿ ರೋಮಾ ರೋಮ ಕೂಪ ಕೋಟಿ ವೃಗಂಗಳ ನಿರ್ಮಿಸಿ ಗೋಪಾಲರ ತೆರಳಿಸಿದ ಅಂಥೇಳಿ ವಾದರಾಜರು ಲಕ್ಷ್ಮೀ ಶೋಭಾ ಅಂದರೆ ಹೇಳೋಂಗೆ ತನ್ನ ರೋಮ ರೋಮ ಕೂಪಗಳಿಂದಲೇ ಕೋಟಿ ಕೋಟಿ ವೃಕಗಳ ಅಂದರೆ ತೋಳುಗಳನ್ನು ಸೃಷ್ಟಿ ಮಾಡಿದ ಅಂತ ಎಲ್ಲ ಕೇಳ್ತೀವಿ ಇಂತಹ ಸರ್ವ ಸಮರ್ಥನಾಗಿರ್ತಕ್ಕಂಥ ಪರಮಾತ್ಮ ಕರ್ತು ಅಕರ್ತು ಅನ್ಯತಾ ಕರ್ತುಮ್ ಸಮರ್ಥನಾಗಿರೋನು ಪರಮಾತ್ಮ ಅದೇ ರೀತಿಯಾಗಿ ಕಾರ್ಯತು ಏನು ಮಾಡದೇ ಇರಲಿಕ್ಕೂ ಸಾಧ್ಯ ಏನು ಬೇಕಾದರೂ ಮಾಡಲಿಕ್ಕೂ ಸಾಧ್ಯ ಅಕಾರ ಇತ್ತು ಏನು ಮಾಡಿಸದೇ ಇರಲಿಕ್ಕೂ ಸಾಧ್ಯ ಅನ್ಯಥಾಕಾರ ಇತ್ತು ಮತ್ತೇನನ್ನು ಮಾಡಿಸ್ಲಿಕ್ಕೂ ಸಾಧ್ಯ ಹೀಗೆ ಬಿಂಬರೂಪನಾಗಿ ಪರಮಾತ್ಮ ಅಯಾ ಜೀವರ ಸ್ವರೂಪಯೋಗ್ಯತೆಯಂತೆ ಎಲ್ಲ ಕಾರ್ಯವನ್ನು ಕೂಡ ಮಾಡಿಸ್ತಾನೆ ಒಂದು ದೇಶದೇ ಇಡೀ ಒಂದು ರೋಮಕೂಪ ಒಂದು ಬ್ರಹ್ಮಾಂಡವನ್ನು ಹೊರಲಿಕ್ಕೂ ಕೂಡ ಅವಶ್ಯಕ ಇಲ್ಲ ಒಂದು ಪ್ರದೇಶ ಸಾಕು ಅಂತ ಕೋಟಿಗಟ್ಟಲೆ ಬ್ರಹ್ಮಾಂಡದ ರಾಶಿ ಇರೋದನ್ನು ಚತುರ್ಮುಖ ಬ್ರಹ್ಮ ಒಂದು ರೋಮಕೂಪ ಭಗವಂತನಲ್ಲಿ ಕಂಡಿದ್ದಾನೆ ಅಂತ ಅದೇ ಭಾಗವತ ವರ್ಣನೆ ಮಾಡ್ತದೆ ಹಾಗೆ ಒಂದೀಪು ಅಜಂಡ ಅನಂತಾನಂತ ಕೋಟಿಗಳು ಅಂತ ಒಂದು ರೋಮಕೋಪದಲ್ಲಿ ಕೋಟಿಗಟ್ಟಲೆ ಬ್ರಹ್ಮಾಂಡದ ರಾಶಿಗಳೆಲ್ಲ ಆಶ್ರಯವಾಗಿ ಪರಮಾತ್ಮನನ್ನು ಧಾರಣ ಮಾಡಿಕೊಂಡಿದೆ ಅಂತಹ ಪರಮಾತ್ಮನಿಗೆ ಅನಂತಾನಂತ ಕೋಟಿ ಬ್ರಹ್ಮಾಂಡ ಅಂತ ಪ್ರಸಿದ್ಧ ಇಂತಹ ಪರಮಾತ್ಮ ತನ್ನ ಇಚ್ಛೆಯಂತೆ ಏಕಕಾಲದಲ್ಲಿ ಒಂದು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡ್ತಾನೆ ಅದು ಲಯ ಮಾಡಿದ ನಂತರದಲ್ಲಿ ಮತ್ತೊಂದು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡ್ತಾನೆ ಚತುರ್ಮುಖ ಬ್ರಹ್ಮದೇವರ ಒಂದು ನೂರು ವರ್ಷಗಳ ಆಯುಷ್ಯ ಕಾಲದಲ್ಲಿ ಭಗವಂತ ದಶಾವರಣಗಳಿಂದ ಯುಕ್ತವಾಗಿರ್ತಕ್ಕಂಥ ಒಂದು ಬ್ರಹ್ಮಾಂಡವನ್ನು ಮಾತ್ರ ಸೃಷ್ಟಿ ಮಾಡ್ತಾನೆ ಯಾಕೆ ಈ ಕೋಟಿ ಕೋಟಿ ಬ್ರಹ್ಮಾಂಡಗಳನ್ನು ಸೃಷ್ಟಿ ಮಾಡುವ ಸಾಮರ್ಥ್ಯ ಇಲ್ವಾ ಅಂತ ಹೇಳಿದ್ರೆ ಅದು ಅವನ ಸಂಕಲ್ಪ ಅವನ ಇಚ್ಛೆ ಲೆಕ್ಕಿಸಲು ಲೋಕದಲ್ಲೊಬ್ಬನೇ ತಾ ಬಾಧ್ಯ ಬಾಧಕ ನಾಹ ನಿರ್ಭೀತ ಅಂತ ಹಿಂದ್ಕೇಳ್ದಂಗೆ ಯಾರು ಅವನನ್ನು ಪ್ರಶ್ನೆ ಮಾಡುವಂತಿಲ್ಲ ಒಂದು ಕಾಲದಲ್ಲಿ ಅಂದರೆ ಚತುರ್ಮುಖ ಬ್ರಹ್ಮದೇವರ ಒಂದು ಕಲ್ಪದಲ್ಲಿ ಒಂದು ಬ್ರಹ್ಮಾಂಡವನ್ನು ಮಾತ್ರ ಸೃಷ್ಟಿ ಮಾಡ್ತಾನೆ ಅದನ್ನು ರಕ್ಷಣೆ ಮಾಡಿ ಪಾಲನೆ ಮಾಡಿ ಕೊನೆಗೆ ಅದನ್ನು ಸಂಹಾರ ಮಾಡ್ತಾನೆ ಲಯ ಮಾಡ್ತಾನೆ ಒಂದೇ ಸಲಕ್ಕೆ ಅನೇಕ ಅನೇಕ ಬ್ರಹ್ಮಾಂಡ ಸೃಷ್ಟಿ ಮಾಡಲಿ ಅಂತ ನಾವು ಅಪೇಕ್ಷೆ ಪಟ್ಟರೆ ಅವನು ಅದನ್ನು ಮಾಡೋದಿಲ್ಲ ಯಾಕೆಂದರೆ ಅವನಿಗೆ ಅಸಾಮರ್ಥ್ಯ ಸರ್ವತಃ ಅಲ್ಲ ಅವನಿಗೆ ಆ ರೀತಿಯಾಗಿ ಮಾಡುವಂತಹ ಇಚ್ಛೆ ಇಲ್ಲ ಆದ್ದರಿಂದ ಒಂದು ರೋಮಕೋಪದಲ್ಲಿ ಅನಂತಾನಂತ ಕೋಟಿ ಬ್ರಹ್ಮಾಂಡವನ್ನು ಬ್ರಹ್ಮ ಕಾಣೋದು ಹೇಗೆ ಯಾಕಂದರೆ ಪರಮಾತ್ಮ ಒಂದು ಕಾಲದಲ್ಲಿ ಒಂದೇ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡ್ತಾನೆ ಮತ್ತು ಬ್ರಹ್ಮ ಈ ಕಂಡ ಅಂತಂದರೆ ನಮಗೆ ಸಂಶಯ ಬರ್ತಾ ಇದೆಯಲ್ಲ ಅಂತ ಪ್ರಶ್ನೆ ಬಂದರೆ ಈ ಪ್ರಶ್ನೆಗೆ ಶ್ರೀಮದ್ ಆಚಾರ್ಯ ಭಾಗವತ ತಾತ್ಪರ್ಯದಲ್ಲಿ ಉತ್ತರ ಕೊಡ್ತಾರೆ ವಿಷ್ಣು ಸಾಮರ್ಥ್ಯತೋ ಅಂಡಾನ ಬಹುತ್ವ ಅನ್ಯಥ ಅನ್ಯಥಾ ಭವೇತ್ ಪರಮಾತ್ಮರ ಅಚಿತ್ಯಾತ್ಮತ ಶಕ್ತಿಯಿಂದ ಬ್ರಹ್ಮಾಂಡಗಳ ಪ್ರತಿಯೊಂದೂ ಕೂಡ ಅನೇಕವಾಗಿ ಕಾಣತ್ತೆ ಏಕಮಂಡ ಮಹುತ್ವೇನ ಪ್ರತ್ಯೇಕಂ ರೋಮಕೂಪಗಂ ಬ್ರಹ್ಮ ಅಪಶ್ಯತ್ ಬ್ರಹ್ಮ ಒಂದನ್ನೇ ಬಹುವಾಗಿ ನೋಡ್ದ ಈ ರೀತಿಯಾಗಿ ಶ್ರೀಮದಾಚಾರ್ಯ ಹೇಳಿದ್ರೆ ನಮ್ಮ ಸಂಶಯ ಈಗಲೇ ಪರಿಹಾರ ಆಗಿಲ್ಲ ಯಾಕೆ ಅಂದರೆ ನಾವು ಲೋಕದಲ್ಲಿ ಕಂಡಿದ್ದೀವಿ ನಮ್ಮ ದೃಷ್ಟಿದೋಷ ಏನಾದ್ರು ಇತ್ತು ಸಮಸ್ಯೆ ಇತ್ತು ಅಂತ ಆದರೆ ಒಂದು ಎರಡೆರಡಾಗಿ ಕಾಣೋದು ಇತ್ಯಾದಿ ಎಲ್ಲ ನಮಗೆ ಕಾಣುತ್ತೆ ಅಥವಾ ಅನಾರೋಗ್ಯ ಆದಾಗ ನಮಗೇನಾದ್ರೂ ಪಿತ್ತೆ ಗಿತ್ತೆ ಇತ್ಯಾದಿ ಆದರೆ ತಲೆ ಸುತ್ತು ಒಂದು ವಸ್ತು ಎರಡೆರಡಾಗಿ ಕಾಣೋದು ಮಲ್ಟಿಪಲ್ ಆಗಿ ಕಾಣೋದು ಹೀಗೆಲ್ಲ ಇದೆಯಲ್ಲ ಹಾಗೆ ಬ್ರಹ್ಮದೇವರೇನಾರು ಒಂದೇ ಬ್ರಹ್ಮಾಂಡವನ್ನು ಅನಂತಾನಂತವಾಗಿ ಕಂಡ್ರ ಅಪಶ್ಯತ್ ಆ ರೀತಿಯಾಗಿ ಅಂತ ಪ್ರಶ್ನೆ ಬಂದರೆ ಅದು ಪರಮಾತ್ಮರ ಅಚಿಂತೆ ಅದ್ಭುತ ಶಕ್ತಿಯಿಂದ ಒಂದು ಬ್ರಹ್ಮಾಂಡವನ್ನು ಪ್ರತ್ಯೇಕ ಪ್ರತ್ಯೇಕವಾಗಿ ಅನಂತ ರೋಮಕೋಪಗಳಲ್ಲಿ ಬ್ರಹ್ಮ ಕಂಡ ಅಂತ ಆ ಬ್ರಹ್ಮಾಂಡ ಪುರಾಣದ ವಚನದಿಂದ ಶ್ರೀಮದ್ ಆಚಾರ್ಯ ನಮಗೆ ಉತ್ತರವನ್ನು ತಿಳಿಸ್ತಾರೆ ಪರಮಾತ್ಮನ ಅಚಿತ್ಯಾಭುತ ಮಹಿಮೆಯಿಂದ ಭಗವಂತನ ಅನುಗ್ರಹದಿಂದ ಬ್ರಹ್ಮದೇವರಿಗೆ ಬಹುತ್ವ ಅನೇಕತ್ವ ಎಲ್ಲ ಕಾಣುತ್ತೆ ಒಂದೇ ಬ್ರಹ್ಮಾಂಡ ಒಂದು ಒಂದು ಕಲ್ಪದಲ್ಲಿ ಒಂದೇ ಬ್ರಹ್ಮಾಂಡ ಒಂದು ಅನೇಕವಾಗಿ ಅನಂತವಾಗಿ ಕಾಣಿಸ್ಕೋಬೋದು ಇದು ಭ್ರಮೆ ಅಲ್ಲ ಬ್ರಹ್ಮದೇವರಿಗೆ ಯಾವ ಕಾಲದಲ್ಲೂ ಕೂಡ ಭ್ರಮ ಅಜ್ಞಾನಾದಿಗಳು ಇರಲೇ ಇಲ್ಲ ಅದಕ್ಕೆ ಅತಿರೋಹಿತ ವಿಮಲ ವಿಜ್ಞಾನಿ ಅಂತ ಸರಸ್ವತಿ ಮತ್ತು ಬ್ರಹ್ಮದೇವರನ್ನ ಕರೆಯುವಂಥದ್ದು ಪ್ರಳಯ ಕಾಲದಲ್ಲೂ ಜ್ಞಾನ ತಿರೋಧಾನ ಇಲ್ಲ ಅಂತ ಅವರ ಸತ್ವ ಪ್ರಾಚುರ್ಯ ಅವರ ಲಿಂಗ ದೇಹ ಅನ್ನೋದು ದಗ್ಧ ಪಟಾಯಮಾನ ಇತ್ಯಾದಿ ಎಲ್ಲ ಹೇಳಿದೆ ಆದ್ದರಿಂದ ಬ್ರಹ್ಮದೇವರಿಗೆ ಈ ರೀತಿಯಾದ ಯಾವುದೇ ದೋಷವೂ ಕೂಡ ಇಲ್ಲ ಅದಕ್ಕೆ ಇಲ್ಲೇ ದೃಷ್ಟಾಂತವನ್ನು ಕೊಡ್ತಾರೆ ಹಿಂದೆ ಮಾರ್ಕಾಂಡೇಯ ಕಾರಣವೇ ಒಂದೇ ರೂಪದ ಸೃಷ್ಟಿ ಪ್ರಳಯವಾ ಅಂತ ಆ ಮಾರ್ಕಂಡೇಯ ಋಷಿಗಳು ಬದ್ರಿನಾರಾಯಣನಲ್ಲಿ ಪರಮಾತ್ಮನನ್ನು ಕುರಿತು ಪ್ರಾರ್ಥನೆಯನ್ನು ಮಾಡ್ತಾರೆ ನಿನ್ನ ಅಚಿಂತ್ಯದ್ಭುತ ಶಕ್ತಿಯನ್ನು ಒಂದು ಸಲ ನನಗೆ ತೋರಿಸು ಆಗ ತಕ್ಷಣ ಜಲಪ್ರಳಯ ಆಗತ್ತೆ ಪ್ರಳಯ ಸಮುದ್ರದಲ್ಲಿ ಈಜ್ತಾ ಬಂದು ಒಂದು ದೊನ್ನೆ ಅಂತ ಸುರುಟಿಕೊಂಡಿರ್ತಕ್ಕಂಥ ಆಲದೆಲೆಯಲ್ಲಿ ಒಂದು ಪುಟ್ಟ ಶಿಶು ಮಲಗಿರೋದನ್ನು ನೋಡ್ತಾರೆ ನೋಡಿ ಅದ್ರ ಹತ್ರನೇ ಹೋಗ್ತಾರೆ ಆದರೆ ಮಗುವಿನ ಶ್ವಾಸವಾಯುವಿನೊಳಗೆ ಸೊಳ್ಳೆಯಂತೆ ಒಳಗೆ ಹೋಗಿ ಮೂಗಿನೊಳಗೆ ಹೋಗಿ ಪ್ರವೇಶ ಮಾಡಿ ಪರಮಾತ್ಮನ ಉದರವನ್ನು ಪ್ರವೇಶ ಮಾಡ್ತಾರೆ ಪುಟ್ಟ ಶಿಶುವನಂತೆ ಇರತಕ್ಕಂಥ ಭಗವಂತನ ಉದರವನ್ನು ಪ್ರವೇಶ ಮಾಡ್ತಾರೆ ಅಲ್ಲಿ ಅಚಿಂತ್ಯದ್ಭುತವಾಗಿರ್ತಕ್ಕಂಥ ಜಗತ್ತನ್ನು ಅಲ್ಲಿ ನೋಡ್ತಾರೆ ಹೊರಗೆ ಬರ್ತಾರೆ ತಿರುಗಿ ಮತ್ತೆ ಇದೇ ಪ್ರಳಯ ಜಲವನ್ನು ನೋಡ್ತಾರೆ ಹೀಗೆ ಸ್ಮೃತಿ ಪ್ರಳಯಗಳಿಂದ ಕೂಡಿರ್ತಕ್ಕಂಥ ಸತ್ಯವಾದ ಎರಡು ಬ್ರಹ್ಮಾಂಡಗಳನ್ನು ಆ ಮಾರ್ಕಾಂಡೆಯ ಋಷಿಗಳು ನೋಡಿದ್ರು ಅಂತ ಅವ್ರನ್ನ ಕೇಳ್ತೀವಿ ಭಾಗವತದಲ್ಲಿ ಹಾಗೇ ಒಂದೇ ಬ್ರಹ್ಮಾಂಡ ಅತಿ ಇಂಥ ಶಕ್ತಿಯಿಂದ ಎರಡಾಯಿತು ಒಂದಕ್ಕೆ ಸೃಷ್ಟಿ ಇನ್ನೊಂದಕ್ಕೆ ಪ್ರಳಯ ಇದು ಭಾಗವತ ಭಾರತ ಇಲ್ಲ ಅದನ್ನು ಸ್ಪಷ್ಟವಾಗಿ ವರ್ಣನೆ ಮಾಡ್ತಾ ಇದೆ ಅಂತಹ ಮಾರ್ಕಾಂಡೀಯರಿಗಿಂತ ಅನಂತ ಗುಣಗಳಿಂದ ಉನ್ನತೋತ್ತಮರಾಗಿರ್ತಕ್ಕಂಥ ಜೀವೋತ್ತಮವನ್ನು ಕಟ್ಸ್ಕೊಂಡಿರ್ತಕ್ಕಂಥ ಬ್ರಹ್ಮದೇವರಿಗೆ ಭ್ರಮೆ ಅಲ್ಲ ವಿಷ್ಣು ಸಾಮರ್ಥ್ಯ ಭಗವಂತನ ಅನುಗ್ರಹದಿಂದ ಒಂದೇ ಬ್ರಹ್ಮಾಂಡದಲ್ಲಿ ಈ ರೀತಿಯಾಗಿ ಬಹುತ್ವ ಅನೇಕತ್ವ ಎಲ್ಲವನ್ನು ಕೂಡ ಅವರು ಕಂಡಿದ್ದಾರೆ ಅಂದ ಮೇಲೆ ಇಂದಿರೇಶನೊಳೆ ಏನಿದೆ ಅಚ್ಚರಿಯ ಅಪ್ರಮೇಯ ಸದಾ ಇಂದಿರೇಶ ಲಕ್ಷ್ಮೀಪತಿಯಾಗಿರ್ತಕ್ಕಂಥ ಪರಮಾತ್ಮನ ಇದೇನು ಆಶ್ಚರ್ಯ ಅಲ್ಲ ಯಾಕೆ ಅವನು ಸದಾ ಅಪ್ರಮೇಯ ಅವನ ಶಕ್ತಿ ಅಚಿಂತ್ಯದ್ಭುತವಾಗಿರ್ತಕ್ಕಂಥದ್ದು ತನ್ನ ಅಚಿಂತ್ಯದ್ಭುತ ಶಕ್ತಿಯಿಂದ ಭಗವಂತ ಏಕಕಾಲದಲ್ಲಿ ಅಣೋರಣೀಯ ಮಹತೋಮಹೀಯ ಏನು ಬೇಕಾದರೂ ಆಗಬಲ್ಲ ಅಣು ಮಹತ್ತು ಎರಡೂ ಪರಸ್ಪರ ವಿರುದ್ಧ ಧರ್ಮಗಳಾಗಿದ್ದರೂ ಕೂಡ ಭಗವಂತ ಎರಡನ್ನು ಕೂಡ ಏಕಕಾಲದಲ್ಲಿ ಪ್ರದರ್ಶನ ಮಾಡುವಂತ ಅಚಿತ್ಯ ಅದ್ಭುತ ಸಾಮರ್ಥ್ಯ ಇದೆ ಅವನಿಗೆ ಅದೇ ರೀತಿಯಾಗಿ ಅಣುವಾಗಿರ್ತಕ್ಕಂಥ ಅನಂತ ಕೋಟಿ ಅವಯವಗಳೇ ಮಹತ್ತಾಗಿರ್ತಕ್ಕಂಥ ಅನಂತ ಕೋಟಿ ಶರೀರಗಳು ಕೂಡ ಆಗ್ತಾಯಿದೆ ಅವುಗಳಲ್ಲಿ ಒಂದು ಬ್ರಹ್ಮಾಂಡವೇ ಅನಂತಾನಂತ ಕೋಟಿಯಾಗಿ ಆಶ್ರಯವನ್ನು ಪಡ್ಕೊಂಡಿದೆ ಇದು ಅದ್ಭುತವಾಗಿರ್ತಕ್ಕಂಥ ಪರಮಾತ್ಮನ ಸಾಮರ್ಥ್ಯ ಇಂತಹ ಅಪ್ರಮೇಯನಾಗಿರ್ತಕ್ಕಂಥ ಭಗವಂತನಲ್ಲಿ ಇದ್ಯಾವುದು ಆಶ್ಚರ್ಯ ಅಲ್ಲೇ ಅಲ್ಲ ಲಕ್ಷ್ಮೀ ದೇವಿನೇ ಅನಾದಿ ಮುಕ್ತರಾಗಿ ಬರ್ತಕ್ಕಂಥ ಅನಂತಾನಂತ ಕೋಟಿ ಜೀವರಗಳನ್ನು ವೈಕುಂಠಾದಿ ಮುಕ್ತ ಲೋಕ ಎಲ್ಲ ಎಲ್ಲವೂ ಕೂಡ ಲಕ್ಷ್ಮಾತ್ಮಕವಾಗಿರ್ತಕ್ಕಂಥ ಲೋಕಗಳು ಅಲ್ಲಿ ಅನಾಯಾಸದಿಂದ ತನ್ನೊಳಗೆ ತಾನು ಇಟ್ಕೊಂಡು ಕಾಪಾಡ್ತಾ ಅವಳ ಪ್ರತಿ ಪರಮಾತ್ಮನ ಶಕ್ತಿ ಇನ್ನೆಷ್ಟು ಲೆಕ್ಕ ಲಕ್ಷ್ಮೀ ಇಂದಿರೇಶ ಅಂದರೆ ಲಕ್ಷ್ಮೀಪತಿ ಪರಮಾತ್ಮ ಅಂತ ಲಕ್ಷ್ಮೀದೇವಿ ಅಂಬರಣೀ ಸೂತ್ರದಲ್ಲಿ ಹೇಳ್ತಾಳೆ ಎಮ್ ಕಾಮಯೇ ತಮ್ ಉಗ್ರಂ ಕೃಣೋಮಿ ಅಂತ ಯಾರನ್ನು ಯಾ ಏನು ಬೇಕಾದರೂ ಅಂದರೆ ಅವರ ಸಾಧನೆ ಮುಗಿಯೋದಕ್ಕಿಂತ ಮುಂಚೆನೇ ನಾನು ಅವರಿಗೆ ಆಯಾ ಪದವಿಗಳನ್ನು ಕೊಡುವಂಥ ಸಾಮರ್ಥ್ಯ ಇದೆ ಅಂತಹ ಲಕ್ಷ್ಮೀ ದೇವಿಗೆ ಈ ರೀತಿಯಾಗಿರ್ತಕ್ಕಂಥ ಸಾಮರ್ಥ್ಯ ಇದೆ ಅಂತ ಆದ್ಮೇಲೆ ಆ ಸಾಮರ್ಥ್ಯವನ್ನು ಕೊಟ್ಟಿರ್ತಕ್ಕಂಥ ಅವಳಿಗೂ ಪತಿಯಾಗಿರ್ತಕ್ಕಂಥ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮ ಅಪ್ರಮೇಯ ಯಾರಿಂದಲೂ ಕೂಡ ಸಾಕಲ್ಯನ್ನು ತಿಳಿಲಿಕ್ಕೆ ಸಾಧ್ಯ ಆಗೋಲ್ಲ ಅನಂತಾನಂತ ವೇದಗಳು ಲಕ್ಷ್ಮೀ ಬ್ರಹ್ಮಾದಿಗಳು ಅನಾದಿ ಕಾಲದಿಂದ ಅವನನ್ನು ಸ್ತೋತ್ರ ಮಾಡಿದರೂ ಕೂಡ ಪರಿಪೂರ್ಣವಾಗಿ ಮಾಡಿ ಮುಗೀತು ಅನ್ನೋದು ಸಾಧ್ಯ ಇಲ್ಲ ಇಂತಹ ಅಪ್ರಮೇಯನಾಗಿರ್ತಕ್ಕಂಥ ಪರಮಾತ್ಮನಲ್ಲಿ ಈ ರೀತಿಯಾಗಿರ್ತಕ್ಕಂಥ ವಿರುದ್ಧ ಧರ್ಮಗಳನ್ನು ಏಕಕಾಲದಲ್ಲಿ ನೋಡೋದರಲ್ಲಿ ಏನೂ ಆಶ್ಚರ್ಯ ಇಲ್ಲ ಅಂತ ಇಲ್ಲಿ ತಿಳಿಸ್ತಾರೆ ಹಾಗಾಗಿ ಮಾರ್ಕಾಂಡೆ ಋಷಿಗಳ ಕಂಡಿದ್ದನ್ನು ಇಲ್ಲಿ ದುಷ್ಟಾಂತವಾಗಿ ಕೊಡ್ತಾರೆ ಆ ಮಾರ್ಕಾಂಡೆಯರು ಮೃಕಂಡು ಋಷಿಗಳ ಪುತ್ರ ಸಕಾಲದಲ್ಲಿ ಉಪನೀತನಾಗಿ ಸಕಾಲ ವೇದಾಧ್ಯಯನವನ್ನೆಲ್ಲ ಮಾಡ್ತಾನೆ ಉಗ್ರ ತಪಶ್ಚರ್ಯೆಯನ್ನು ಮಾಡ್ತಾರೆ ಸಾವಿರಾರು ವರ್ಷ ಎಲ್ಲ ಆದಮೇಲೆ ಪರಮಾತ್ಮನ ಅನುಗ್ರಹದಿಂದ ಮೃತ್ಯುವನ್ನು ಕೂಡ ಗೆದ್ರು ಅಂತ ಕೇಳ್ತೀವಿ ಆರು ಮನ್ವಂತರಗಳು ಕಳೆದು ಹೋಯಿತು ನಿಶ್ಚಲವಾಗಿ ತಪೋ ಆ ಉಗ್ರ ತಪಸ್ಸಿಗೆ ಹೇರಿದ್ರಿ ಆ ಮನ್ವಂತರದಲ್ಲಿ ಪುರಂದರ ಇಂದ್ರ ಅವನ ತಪಸ್ಸನ್ನು ವಿಘ್ನ ಮಾಡಬೇಕು ಅಂತ ಪ್ರಯತ್ನವನ್ನು ಪಡ್ತಾನೆ ಆ ಮಾರ್ಕಾಂಡೆಯನಿಗೆ ಭಗವಂತನ ಅನುಗ್ರಹ ಇದೆ ಯಾವ ರೀತಿಯಲ್ಲೂ ಕೂಡ ತಪಸ್ಸು ಅನ್ನೋದು ಭಂಗ ಆಗಲಿಲ್ಲ ನಿಶ್ಚಲನಾಗಿ ನಿರ್ವಿಕಾರನಾಗಿ ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯಲ್ಲಿ ಇರ್ತಕ್ಕಂಥ ಮಾರ್ಕಾಂಡೆಯ ಋಷಿಗಳನ್ನು ನೋಡಿ ಇಂದ್ರನೇ ನಡುಗೆ ಹೋಗ್ತಾನೆ ಇಂತಹ ಮಾರ್ಕಾಂಡೆಯರಿಗೆ ಪರಮಾತ್ಮ ದರ್ಶನ ಭಾಗ್ಯವನ್ನು ಕೊಟ್ಟ ಆಗ ಬೇಕಾದ ಬರವನ್ನು ಕೇಳು ಅಂತ ಪರಮಾತ್ಮ ಹೇಳಿದಾಗ ಆ ಚಿರಂಜೀವಿ ಆಗಿರ್ತಕ್ಕಂಥ ಮಾರ್ಕಾಂಡ್ತಾನೆ ನಿನ್ನ ದರ್ಶನ ಭಾಗ್ಯಕ್ಕಿಂತ ನನಗೆ ಶ್ರೇಯಸ್ಸಾಗಿರೋವಂಥದ್ದು ಮತ್ಯಾವುದಿದೆ ಆದರೂ ಅಘಟಿತ ಘಟನಾ ಪಟುವಾಗಿರ್ತಕ್ಕಂಥ ನಿನ್ನ ದಿವ್ಯ ಭವ್ಯ ಶಕ್ತಿ ಪ್ರಳಯ ಶಕ್ತಿಯನ್ನು ನೋಡಬೇಕು ಅಂತ ನನಗೆ ಬಹಳ ಅಪೇಕ್ಷೆ ಇದೆ ನಿನ್ನ ಲೋಕ ವಿಲಕ್ಷಣವಾಗಿರ್ತಕ್ಕಂಥ ಮಹಿಮೆ ನನ್ನ ಮನಪಟಳದಲ್ಲಿ ಶಾಶ್ವತವಾಗಿ ಇರಬೇಕು ಅದಕ್ಕೆ ಅದನ್ನು ತೋರಿಸೋ ಒಂದು ಸಲ ಅಂತ ಈ ರೀತಿಯಾಗಿ ಪರಮಾತ್ಮನನ್ನು ಕುರಿತು ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಆಗಲಿ ತಥಾಸ್ತು ಅಂತ ವರವನ್ನು ಕೊಡ್ತಾನೆ ನಾರಾಯಣ ಆಮೇಲೆ ಭದ್ರಿಕಾಶ್ರಮಕ್ಕೆ ಹೊರಟು ಹೋಗ್ತಾನೆ ಈ ಋಷಿ ಮತ್ತೆ ಭಗವಂತನ ಧ್ಯಾನಮಗ್ನಾಗ್ತಾನೆ ಅಸಂಪ್ರಾಜ್ಞಾತ ಸಮಾಧಿಯಲ್ಲಿದ್ದಾಗ ಒಂದು ದಿನ ಸಾಯಂಕಾಲ ಮೂರು ಸಂಜೆ ಹೊತ್ತು ಇದ್ದಕ್ಕಿದ್ದಂತೆ ಬಿರುಗಾಳಿ ಚಂಡ ವೇಗದಿಂದ ಬೀಳಿಸ್ತಾ ಇದೆ ಮೇಘ ಮೋಡ ಕಾರಗತ್ತಲೆ ಕವಿದು ಧಾರಾಕಾರವಾಗಿ ಮಳೆ ಬರ್ತಾ ಇದೆ ಸಮುದ್ರ ಎಲ್ಲ ಉಕ್ಕೇರಿ ಹರಿತಾಯಿದೆ ಭೂಮಿಯನ್ನು ನುಂಗಿರ್ತಕ್ಕಂಥ ಸಮುದ್ರ ಅಂತರಿಕ್ಷಕ್ಕೆ ನಾಲಿಗೆಯನ್ನು ಚಾಚುತ್ತಾನೋ ಅನ್ನೋಂಗೆ ಆ ಋಷಿಗಳ ಆಶ್ರಮವನ್ನೆಲ್ಲ ಕ್ಷಣಮಾತದಲ್ಲಿ ಕೊಚ್ಚಾಗ ಎಲ್ಲ ಕೊಚ್ಚೋಯಿತು ಆಶ್ರಮ ಎಲ್ಲ ಕ್ಷಣದಲ್ಲಿ ಮುಳ್ಕಂಡು ಪುತ್ರ ಮಾರ್ಕಾಂಡೆಯರು ತೇಲ್ತಾ ಮುಳುಗ್ತಾ ಭಯಂಕರವಾಗಿರ್ತಕ್ಕಂಥ ಪಳೆಯ ಜಲದಿಯಲ್ಲಿ ಭಯೋಗಿದೆ ಹೋಗ್ತಾ ಇದ್ದಾರೆ ಎಲ್ಲ ಎತ್ತಲಾಗೊಂಡಿದ್ರು ಕತ್ಲು ಏನು ಮಾಡಬೇಕು ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಿಲ್ಲ ಸಾವಿರಾರು ವರ್ಷಗಳ ಕಾಲ ಕಾಲವನ್ನು ಕಳೆದರೂ ಆ ಪ್ರಳಯವನ್ನು ನೋಡ್ತಿರ್ತಕ್ಕಂಥ ಋಷಿವರಿಯ ಮಾರ್ಕಾಂಡೆಯರಿಗೆ ಸಮುದ್ರ ಮಧ್ಯದಲ್ಲಿ ಒಂದು ದ್ವೀಪ ಅಲ್ಲೊಂದು ಆಲದ ಮರ ಅದರ ಈಶಾನ್ಯ ಭಾಗದ ರೆಂಬೆ ಅದರ ಮೇಲೆ ಒಂದು ಸುಂದರವಾಗಿರ್ತಕ್ಕಂಥ ಶಿಶು ಮಲಗಿದೆ ಅತ್ಯಂತ ಕಾಂತಿಯುಕ್ತವಾಗಿದೆ ಇಂಥದ್ದನ್ನು ದೇಹ ನೋಡ ಇಲ್ಲ ಇದುವರೆಗೆ ಬಲಗಾಲಿನ ಹೆಬ್ಬೆರಳನ್ನು ತನ್ನ ಕೈಯಿಂದ ಹಿಡಿದು ಮುಕಾರವಿಂದದಲ್ಲಿಟ್ಟುಕೊಂಡು ಚೀಪ್ತಾ ಇದೆ ಆ ದಿವ್ಯ ಭವ್ಯ ರೂಪವನ್ನು ನೋಡಿ ಪರಮಾಶ್ಚರ್ಯ ಆಗಿದೆ ಹೇಗೋ ಈಜಿತ ಮುಳುಗ್ತಾ ಆ ಸಂಭ್ರಮದಿಂದ ಆ ಶಿಶು ಸಮೀಪಕ್ಕೆ ಮಾರ್ಕಾಂಡೆಯರು ಬರ್ತಾರೆ ಆ ಶ ಪರಮಾತ್ಮ ಶಿಶು ರೂಪದಲ್ಲಿರ್ತಕ್ಕಂಥ ಪರಮಾತ್ಮ ಶ್ವಾಸವನ್ನು ಒಂದು ಸಲ ಆ ಶ್ವಾಸ ವೇಗದಿಂದ ಆಕರ್ಷಿತರಾಗಿ ಆ ಮೂವಿನ ಹೊರಳೆಗಳ ಮೂಲಕ ಉದರವನ್ನು ಪ್ರವೇಶ ಮಾಡ್ತಾರೆ ಪರಮಾತ್ಮನ ಉದರವನ್ನು ಪ್ರವೇಶ ಮಾಡ್ತಾರೆ ಮಾರ್ಕಾಂಡೆಯರು ಆಗ ಅಲ್ಲಿ ಸಮಸ್ತ ವಿಶ್ವವನ್ನು ಕೂಡ ನೋಡ್ತಾರೆ ದಿಗ್ಭ್ರಾಂತರಾಗಿದ್ದಾರೆ ಮತ್ತೆ ಶಿಶು ನಿಶ್ವಾಸ ಉಸಿರನ್ನು ಹೊರಗೆ ಬಿಡ್ತು ಮತ್ತೆ ಅನಾಸಿಕ ದ್ವಾರ ಪುನಃ ಹೊರಗೆ ಬರ್ತಾರೆ ಅದೇ ಪ್ರಳಯ ಜಲದಿಯಲ್ಲಿ ಬೀಳ್ತಾರೆ ಅದೇ ರೂಪವನ್ನು ಸಮೀಪ ಮಾಡಿಕೊಂಡು ಆಲಂಗಿಸಬೇಕು ಅಂತ ಮತ್ತೆ ಪ್ರಯತ್ನವನ್ನು ಮಾಡ್ತಾರೆ ಆಗ ಆ ಪರಮಾತ್ಭುತವಾಗಿರ್ತಕ್ಕಂಥ ರೂಪವನ್ನು ಧಾರಣೆ ಮಾಡಿರ್ತಕ್ಕಂಥ ಶಿಶು ಪರಮಾತ್ಮ ತಾನು ಸೃಷ್ಟಿ ಮಾಡಿರ್ತಕ್ಕಂಥ ಪ್ರಳಯವನ್ನು ಇಂದ್ರಜಾಲದಂತೆ ಶೀಘ್ರದಲ್ಲಿ ಉಪಸಂಹಾರ ಮಾಡ್ತಾರೆ ತಾನು ಅದೃಶ್ಯನಾಗ್ಬಿಡ್ತಾನೆ ಪರಮಾತ್ಮ ಹೀಗೆ ಒಂದೇ ರೂಪದಿಂದ ಸೃಷ್ಟಿ ಸ್ಥಿತಿ ಪ್ರಳಯಾದಿಗಳನ್ನೆಲ್ಲ ಪ್ರತ್ಯಕ್ಷವಾಗಿ ತೋರಿದ ಪರಮಾತ್ಮ ಮಾರ್ಕಾಂಡೇಯರಿಗೆ ಇದನ್ನು ಕಂಡಿರ್ತಕ್ಕಂಥ ಮಹಾಮುನಿಗಳು ಅಂದರೆ ಮಾರ್ಕಾಂಡೆಯರು ಹೀಗೆ ಪೂರ್ವದಲ್ಲಿ ಮಾರ್ಕಾಂಡಿಯರಿಗೆ ತನ್ನ ಪರಮಾತ್ಭುತವಾಗಿರ್ತಕ್ಕಂಥ ಈ ಲೀಲಾವಿಲಾಸಗಳನ್ನು ಪ್ರತ್ಯಕ್ಷವಾಗಿ ತೋರಿಸಿದ ಪರಮಾತ್ಮ ಅಪ್ರಮೇಯ ಅವನ ಗುಣ ರೂಪ ಕ್ರಿಯಾದಿ ವಿಶೇಷಗಳನ್ನು ಯಾರೂ ಕೂಡ ಸಾಕಲ್ಲೇನು ಅರಿಯೋದು ಸಾಧ್ಯ ಇಲ್ಲ ಅಂತಹ ಅಪ್ರಮೇಯನಾಗಿರ್ತಕ್ಕಂಥ ಪರಮಾತ್ಮ ಇಂದಿರೇಶ ಲಕ್ಷ್ಮೀಪತಿ ಆಗಿರ್ತಕ್ಕಂಥವನು ಅಂತಹ ಪರಮಾತ್ಮನಲ್ಲಿ ಅನಂತಾನಂತ ಬ್ರಹ್ಮಾಂಡ ಕೋಟಿಗಳು ಹೊಂದಿಕೊಂಡಿರೋದು ಏನು ಆಶ್ಚರ್ಯ ಸರ್ವಥ ಆಶ್ಚರ್ಯ ಇಲ್ಲ ಇಂಥ ಬ್ರಹ್ಮಾಂಡ ಅನಂತಾನಂತ ರೋಮಕೋಪಗಳಲ್ಲಿ ಆ ಬ್ರಹ್ಮದೇವರು ಕಂಡಿದ್ದು ಅಂತ ಭಾಗವತ ವರ್ಣನೆ ಮಾಡ್ತಾಯಿದೆ ಆದ್ದರಿಂದ ಪ್ರಳಯ ಕಾಲದಲ್ಲೂ ಜ್ಞಾನ ತಿರೋಧಾನ ಇಲ್ಲದೆ ಇರ್ತಕ್ಕಂಥ ಒಂದು ರೋಮಕೋಪದಲ್ಲಿ ಅನಂತಾನಂತ ಬ್ರಹ್ಮಾಂಡ ಕೋಟಿಗಳನ್ನು ಬ್ರಹ್ಮದೇವರು ಕಂಡರು ಅಂತ ಅಂದರೆ ಅದು ಭಗವಂತನ ಚಿಂತೆ ಅದ್ಭುತ ಅನುಗ್ರಹದಿಂದ ಶಕ್ತಿಯಿಂದ ಅನುಗ್ರಹದಿಂದ ಅಂತ ತಿಳಿಸ್ತಾರೆ ಶ್ರೀಕೃಷ್ಣ